ಚಾಮರಾಜಪೇಟೆಯ ಹಲವರು ವಿದ್ವಾಂಸರು ವೆಂಕಟರಮಣಯ್ಯನವರು ಚನ್ನರಾಯ ಪಟ್ಟಣದ ವೆಂಕಟರಮಣಯ್ಯನವರ ಹೆಸರನ್ನು ಹಿಂದೆ ಸ್ಮರಿಸಿದೆ ಅವರು ಮೇಲ್ದರ್ಜೆಯ ವಿದ್ವಾಂಸರೆನ್ನಲು ಯಾರು ಹಿಂಜರಿಯಲಾರರು ಅವರಲ್ಲಿ ಇಂಗ್ಲಿಷ್ ಮೊದಲಾದ ಆಧುನಿಕ ವಿದ್ಯಾಸಂಪತ್ತು ಸಮ್ಮಿಳಿತವಾಗಿತ್ತು ಅವರು ಕೆಲವು ವರ್ಷ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ಮೊದಲು ಉಪಾಧ್ಯಾಯರಾಗಿದ್ದು ಆಮೇಲೆ ಅಧ್ಯಕ್ಷರಾಗಿದ್ದರು ಅನಂತರ ಸಂಸ್ಕೃತ ಪಾಠಶಾಲೆಗಳ ಇನ್ಸ್ಪೆಕ್ಟರ್ ಆಗಿದ್ದರು ಅವರಲ್ಲಿ ಹೇಳಬಹುದಾಗಿದ್ದ ದೋಷ ಮುಂಗೋಪವೆಂಬುದೊಂದೇ ಮುಂಗೋಪಿಗಳಾದರೂ ಅವರು ತುಂಬಾ ಗರುಳಾಳುಗಳು ಇವರು ಸಂಸ್ಕೃತದಲ್ಲಿ ಕೆಲವು ಸ್ತೋತ್ರಗಳನ್ನು ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ ಅವರ ಸಂಸ್ಕೃತ ಗ್ರಂಥಗಳಲ್ಲಿ ಒಂದು ಕಮಲಾ ವಿಜಯ ನಾಟಕ ಎಂಬುದು ಇದು ಟೆನಿಸ್ ಕವಿಯ ದಿಕ್ಕಪ್ ಎಂಬ ನಾಟಕದ ಸಂಸ್ಕೃತಾನುವಾದ ಇಂಗ್ಲಿಷಿನಲ್ಲಿ ಭೌತಶಾಸ್ತ್ರದ ಕೆಲವು ತತ್ವಗಳಿಗೂ ಸನಾತನ ಧರ್ಮಶಾಸ್ತ್ರದ ಕೆಲವು ತತ್ವಗಳಿಗೂ ಇರುವ ಸಾಮ್ಯವನ್ನು ತೋರಿಸುವ ಸನಾತನ ವಿಜ್ಞಾನ ಸಮುದಯಹ ಎಂಬ ಒಂದು ಸಂಸ್ಕೃತ ಪ್ರಬಂಧವನ್ನು ಸರ್ವ ಸಮೃತ್ತ ಎಂಬ ಚಂದಶಾಸ್ತ್ರ ಗ್ರಂಥವನ್ನು ಬರೆದಿದ್ದಾರೆ ಅವರ ರಚನೆಯಲ್ಲಿ ನನಗೆ ಈಗ ಜ್ಞಾಪಕವಿರುವ ಒಂದು ಪದ್ಯ ಹೀಗೆ ಪರಬ್ರಹ್ಮತತ್ವಂ ಜಗಜ್ಜೀವ ತತ್ವಂ ತಪೋಯೋಗ ಗಮ್ಯಂ ವಿಕಾರಾದಿಶೂನ್ಯಂ ವಿಭುಂ ವಿಶ್ವರೂಪಂ ಶಿವಂ ಶಾಂತ ರೂಪಂ ಸದಾನಂದ ಸಚ್ಚಿದಾನಂದ ಮೇಡ ಇದು ಶೃಂಗೇರಿ ಗುರುಗಳ ಸನ್ನಿ ಸನ್ನಿಧಾನದಲ್ಲಿ ಅರ್ಪಿಸಿದ ಪಂಚರತ್ನದಲ್ಲಿ ಒಂದು ಶ್ಲೋಕ ಹೊಸಕೋಟೆ ವೆಂಕಟರಾಮ ಶಾಸ್ತ್ರಿಗಳು ಚಾಮರಾಜಪೇಟೆಯಲ್ಲಿ ಆ ಕಾಲದಲ್ಲಿ ಹೆಸರುವಾಸಿಯಾಗಿದ್ದ ಮತ್ತೊಬ್ಬ ವಿದ್ವಾಂಸರು ಹೊಸಕೋಟೆ ವೆಂಕಟರಾಮ ಶಾಸ್ತ್ರಿಗಳು ಇವರು ವೆಸ್ಟ್ಲಿಯನ್ ಹೈಸ್ಕೂಲಿನಲ್ಲಿ ಪಂಡಿತರು ರೆವಿನ್ಯೂ ಕಮಿಷನರ್ ಆಗಿದ್ದ ರಾಜ್ಯ ಸೇವಾ ಪ್ರಸಕ್ತ ಎಸ್ ಹಿರಿಯಣ್ಣನವರು ವೆಂಕಟರಾಮ ಶಾಸ್ತ್ರಿಗಳ ಶಿಷ್ಯರಂತೆ ಅವರು ಶಾಸ್ತ್ರಿಗಳ ಪಾಂಡಿತ್ಯವನ್ನು ಪಾಠಕ್ರಮವನ್ನು ಮೆಚ್ಚುಗೆಯಿಂದ ಸ್ಮರಿಸುತ್ತಿದ್ದುದು ನಾನು ಕೇಳಿದ್ದೇನೆ ವೆಂಕಟರಾಮ ಶಾಸ್ತ್ರಿಗಳು ನನಗೆ ಹೇಳಿದ ಒಂದು ಸಂದರ್ಭ ಕುತೂಹಲಕರವಾದದ್ದು ಅದು ಹೀಗೆ ಸಾವಿರದ ಒಂಬೈನೂರ ಏಳರ ಶ್ರೀ ಶೃಂಗೇರಿಯ ಜಗದ್ಗುರುಗಳವರು ಕಾಲಟಿಗೆ ಹೊರಟವರಾಗಿ ಮಾರ್ಗವಶದಿಂದ ಬೆಂಗಳೂರಿಗೆ ಚಿತ್ತೈಸಿದ್ದರಷ್ಟೇ ಆಗ ಬೆಂಗಳೂರು ಪುರಜನರು ತೋರಿಸಿದ ಉತ್ಸಾಹ ಸಂಭ್ರಮಗಳನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಮೈಸೂರು ಬ್ಯಾಂಕ್ ಕಟ್ಟಡದ ಸಮೀಪದಲ್ಲಿ ಧೂಳಿ ಪಾದ ಪೂಜೆ ನಡೆಯಿತು ಮಠ ಹೊಸಕೋಟೆ ವೆಂಕಟರಾಮ ಶಾಸ್ತ್ರಿಗಳು ಪಾದಪೂಜೆ ನಡೆಸುತ್ತಿದ್ದರು ಸ್ವಾಮಿಗಳು ನಗುಮುಖದಿಂದ ವೆಂಕಟರಾಮ ಶಾಸ್ತ್ರಿಗಳವರ ಕಡೆ ತಿರುಗಿ ತೋರು ಬೆರಳಿನಿಂದ ತಮ್ಮ ಕಣ್ಣನ್ನು ನಿರ್ದೇಶಿಸಿ ತೆಲುಗಿನಲ್ಲಿ ಕೇಳಿದರು ಜ್ಞಾಪಕವಿದೆಯೇ ನಗುತ್ತಾ ಅದನ್ನು ಈ ಜನ್ಮದಲ್ಲಿ ಮರೆಯಲಾಗುತ್ತದೆಯೇ ಪೂರ್ವಕತೆ ಕತೆ ಹೀಗೆ ಸ್ವಾಮಿಗಳವರು ಬಾಲ್ಯದಲ್ಲಿ ಅವರ ಅಣ್ಣಂದಿರು ವಿದ್ವಾನ್ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳವರ ಪೋಷಣೆಯಲ್ಲಿ ಬೆಳೆದವರು ಅವರಿಬ್ಬರು ದಿಗ್ ದಿಗ್ಧಂತಿ ವಿದ್ವಾಂಸರಾದ ಕುಣಿಗಲ್ ರಾಮಶಾಸ್ತ್ರಿಗಳವರ ಮಕ್ಕಳು ತಂದೆ ತೀರಿಕೊಂಡ ಮೇಲೆ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ತಮ್ಮನನ್ನು ಸಾಕಿದರು ಬಾಲಕನಿಗೆ ಶಿವಸ್ವಾಮಿ ಎಂದು ಹೆಸರು ಹೊಸಕೋಟೆ ವೆಂಕಟರಾಮ ಶಾಸ್ತ್ರಿಗಳು ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳ ಮನೆಯಲ್ಲಿ ವಿದ್ಯಾರ್ಥಿಯಾಗಿದ್ದರು ಅಲ್ಲಿಯೇ ಭೋಜನ ವಸತಿ ಬಾಲಕ ಶಿವಸ್ವಾಮಿಯ ವರ್ಷ ವದಂತಿಯ ದಿವಸ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಹತ್ತು ಮಂದಿ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆದಿದ್ದರು ಅಂದು ಉದ್ದಿಷ್ಟವಾಗಿದ್ದ ಭಕ್ಷಿಗಳಲ್ಲಿ ಆಂಬೊಡೆ ಒಂದು ಬೇಳೆ ರುಬ್ಬುವ ಕೆಲಸವನ್ನು ವೆಂಕಟರಾಮ ಶಾಸ್ತ್ರಿಗಳಿಗೆ ಒಪ್ಪಿಸಿದ್ದರು ವೆಂಕಟರಾಮ ಶಾಸ್ತ್ರಿಗಳು ಒರಳ ಮುಂದೆ ಕುಳಿತು ನೆನೆದಿದ್ದ ಕಡಲೆಬೇಳೆ ಮೊದಲಾದ ಪದಾರ್ಥಗಳು ತೆಂಗಿನಕಾಯಿ ಚೂರುಗಳು ಜೊತೆಗೆ ಹಸಿಮೆಣಸಿನಕಾಯಿ ರಾಶಿಯನ್ನು ಒರಳ ಸುತ್ತ ಅಣಿ ಮಾಡಿಕೊಂಡು ರುಬ್ಬು ಕಲ್ಲನ್ನು ಒರಳಿನೊಳಕ್ಕೆ ದಡೀರೆಂದು ಬಿಟ್ಟರು ಆಗ ಬಾಲಕಶಿವ ಸ್ವಾಮಿ ಇದೇನು ವಿನೋದವೋ ನೋಡೋಣವೆಂದು ಅಲ್ಲಿ ನಿಂತಿದ್ದ ರುಬ್ಬುಗಲ್ಲು ಒರಳಿ ನೊಡಕ್ಕೆ ಬಿದ್ದ ರವಸದಲ್ಲಿ ಒಂದು ಮೆಣಸಿನಕಾಯಿ ತುಂಡುಕ್ಕು ಸಿಡ ತುಣುಕು ಸಿಡಿದು ಶಿವಸ್ವಾಮಿಯ ಕಣ್ಣಿಗೆ ಬಿತ್ತು ಮಗು ಅರಚಿತು ಸುತ್ತ ಇದ್ದವರು ಬಂದು ಕಣ್ಣಿಗೆ ಹಾಲು ಹಾಕಿ ಮಗುವನ್ನು ಸಮಜಾಯಿಸಿ ಮಾಡಿದರು ವೆಂಕಟರಾಮ ಶಾಸ್ತ್ರಿಗಳಿಗೆ ತುಂಬಾ ಭಯವಾಯಿತು ಲಕ್ಷ್ಮೀ ನರಸಿಂಹ ಇದನ್ನು ಕೇಳಿ ನಕ್ಕು ಶಾಸ್ತ್ರಿಗಳ ಬೆನ್ನು ತಟ್ಟಿ ಅವರಿಗೆ ಅಭಯ ಹೇಳಿದರು ನಾನು ಮೇಲೆ ಹೇಳಿದ ದಿವಸದ ವೇಳೆಗೆ ಅದು ಸುಮಾರು ಅರವತ್ತು ವರ್ಷ ಹಿಂದಿನ ಮಾತು ವೆಂಕಟರಾಮ ಶಾಸ್ತಿಗಳು ತುಂಬಾ ಮುದುಕರಾಗಿದ್ದರು ಅಷ್ಟು ಕಾಲವಾಗಿದ್ದರೂ ಸ್ವಾಮಿಗಳವರು ಅದನ್ನು ಜ್ಞಾಪಕದಲ್ಲಿರಿಸಿಕೊಂಡಿದ್ದಲ್ಲದೆ ಮನುಷ್ಯರ ಗುರುತನ್ನು ನೆನಪಿನಲ್ಲಿಟ್ಟುಕೊಂಡು ಗುರುತು ಹಿಡಿದರು ವೆಂಕಟರಾಮ ಶಾಸ್ತ್ರಿಗಳು ಸಾತ್ವಿಕರು ಅವರ ತಮ್ಮಂದಿರು ನರಸಿಂಹ ಶಾಸ್ತ್ರಿಗಳು ಹಾಗೆಯೇ ತುಂಬಾ ಸಾತ್ವಿಕರು ಅವರು ಯಾವುದೋ ಸ್ಕೂಲಿನಲ್ಲಿ ಪಂಡಿತರಾಗಿದ್ದರು ಮೋಟಗಾನ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವಿದ್ವಾ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜ್ಞಾಪಕ ನನಗೆ ಈಗಲೂ ಹೃದಯ ದ್ರಾವಕವಾಗಿದೆ ಅವರು ವಿನಯ ಸಂಪನ್ನರು ಕಾವ್ಯ ಹೃದಯರು ಕನ್ನಡದಲ್ಲಿ ಮಾಲವಿಕಾಗಿಮಿತ್ರ ನಾಟಕವನ್ನು ಜಯಚ್ಯಾಮರಾಜೇಂದ್ರ ಗ್ರಂಥಮಾಲೆಗಾಗಿ ಸ್ಕಾಂತ ಮಹಾಪುರಾಣವನ್ನು ಲಲಿತೋಪಾಖ್ಯಾನವನ್ನು ಅನುವಾದಿಸಿದ್ದಾರೆ ಸಂಸ್ಕೃತ ನಾಟಕ ಕಥಾ ಸಂಗ್ರಹವನ್ನು ಬರೆದಿದ್ದಾರೆ ಅವರ ಶೈಲಿ ಲಲಿತವಾಗಿ ರಸವತ್ತಾಗಿದೆ. ಲಲಿತೋಪಾಖ್ಯಾನ ಗ್ರಂಥಾನುವಾದಕ್ಕಾಗಿ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರವರಿಂದ ಶಾಸ್ತ್ರಿಗಳು ಪ್ರಶಸ್ತಿ ಗೌರವವನ್ನು ಪಡೆದರು ಶಾಸ್ತ್ರಿಗಳ ಗಮಕ ಕಲೆ ಶ್ರೀಮದ್ ರಾಮಾಯಣ ಕಾವ್ಯವನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳಂತೆ ಹೃದಯಸ್ಪರ್ಶಿಯಾಗಿ ವಾಚನ ಮಾಡಬಲ್ಲವರನ್ನು ನಾನು ಈಗಲೂ ಹುಡುಕುತ್ತಲೇ ಇದ್ದೇನೆ ಅವರ ಒಂದು ದಿನದ ರಾಮಾಯಣ ವಾಚನ ಸಾವಿರದ ಒಂಬೈನೂರ ಐವತ್ತರ ಸುಮಾರಿನಲ್ಲಿ ನಡೆದದ್ದು ಈಗಲೂ ನನ್ನ ಮನಸ್ಸಿನಲ್ಲಿ ನಿಂತಿದೆ ಅದು ಸುಂದರ ಕಾಂಡದಲ್ಲಿ ಆಂಜನೇಯ ಸ್ವಾಮಿ ಸೀತಾದೇವಿಯ ದರ್ಶನ ಮಾಡಿದಾಗ ಆಡಿದ ಮಾತು ಕೌನು ಪದ್ಮ ಪಲಾಶಾಕ್ಷಿ ಕ್ಲಿಷ್ಟ ಕೌಶೇಯ ವಾಸಿನಿ ಧ್ರುವ ಶಾಖಾಮ ತಿಷ್ಟಸಿ ತ್ವಮನಿಂದಿತೇ ಇಲ್ಲಿ ಹತ್ತು ಹನ್ನೆರಡು ಪದ್ಯಗಳನ್ನು ಹತ್ತು ಹನ್ನೆರಡು ರಾಗಗಳಲ್ಲಿ ಓದಿದರು ಅದರ ವಿಶೇಷ ರಾಗಗಳಲ್ಲಿದ್ದದ್ದು ಮಾತ್ರವಲ್ಲ ಶ್ಲೋಕದ ಪದಗಳನ್ನು ಬಿಡಿಸಿ ಬಿಡಿಸಿ ಅನ್ವಯಗಳನ್ನು ತೋರಿಸಿ ಅರ್ಥವನ್ನು ಸ್ಪಷ್ಟ ಮಾಡಿದ್ದು ಗಂಟಲಿನಲ್ಲಿ ಗದ್ಗದ ಕೇಳುವವರ ಎದೆಗಳಲ್ಲಿ ಗದ್ಗದ ಇನ್ನೊಂದು ಸಾರಿ ಭರತನಿಗೆ ಪಾದುಕಾ ಪ್ರದಾನ ಮಾಡಿದ ಪ್ರಕರಣ ಮತ್ತೊಂದು ಸಾರಿ ಶ್ರೀರಾಮನು ಸಮೇತನಾಗಿ ಬಂದು ಬರತನಿಗೆ ದರ್ಶನ ಕೊಟ್ಟ ಪ್ರಕರಣ ಹೀಗೆ ಎಷ್ಟೋ ಪ್ರಕರಣಗಳು ಜ್ಞಾಪಕಕ್ಕೆ ಬರುತ್ತವೆ ಶಾಸಿಗಳು ಕೆಲವು ಕಾಲ ಚಿಕ್ಕಪೇಟೆ ಅನಂತ ಶಾಸ್ತ್ರಿಗಳವರಲ್ಲಿ ಸಂಗೀತ ಪಾಠ ಮಾಡಿದ್ದರಂತೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಪ್ರತಿಪದ ಟೀಕಾ ತಾತ್ಪರ್ಯ ಸಮೇತವಾದ ವಾಲ್ಮೀಕಿ ರಾಮಾಯಣ ಪ್ರಕಟಣೆಯ ಒಂದಾನೊಂದು ಪ್ರಯತ್ನದಲ್ಲಿ ಸೇರಿದ್ದರು ಆದರೆ ಅದರಲ್ಲಿ ಅವರ ಭಾಗ ಹೆಚ್ಚಿನದಾಗಲು ಅವಕಾಶವಿರಲಿಲ್ಲ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಾತುಕತೆಗಳಲ್ಲಿ ಸರಸಿಗಳು ಸ್ನೇಹ ತತ್ಪರರು ಆಚಾರ ವಿವಹಾರಗಳಲ್ಲಿ ಪರಿಶುದ್ಧರು ನಾನು ಕಷ್ಟಕಾಲದಲ್ಲಿ ಸ್ಮರಿಸಿಕೊಳ್ಳಬಹುದಾದಂಥವರು